ಕೃಷ್ಣಾಯ ವಾಸುದೇವಾ ದೇವಕೀನಂದನಾ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಇದುವರೆಗೆ ಉಪದೇಶವನ್ನು ಮಾಡಿದ ನಿರ್ಯೋಗ ಕ್ಷೇಮ ಆತ್ಮವಾನ್ ಇಲ್ಲಿ ಜೀವ ಮತ್ತು ಪರಮಾತ್ಮನಿಗೆ ಐಕ್ಯ ಚಿಂತನೆಯನ್ನ ಮಾಡಬಾರದು ಅಂತ ಕೃಷ್ಣ ತಿಳಿಸ್ಕೊಟ್ಟ ಅರ್ಜುನ ನಿನ್ನಂತ ಜೀವರಿಗೆ ಕರ್ಮಗಳನ್ನು ಮಾಡುವಂತಹ ಶಕ್ತಿ ಇದೆ ಆದರೆ ನೀನೇ ಫಲವನ್ನು ದೊರಕಿಸಿಕೊಳ್ಳುವಂತಹ ಶಕ್ತಿ ಅನ್ನೋದು ನಿನಗಿಲ್ಲ ಆ ಶಕ್ತಿ ಪರಮಾತ್ಮನಿಗೆ ಮಾತ್ರನೇ ಇದೆ ಆದ್ದರಿಂದ ನಿನ್ನಂತಹ ಜೀವರು ಪರಮಾತ್ಮನಿಗಿಂತ ಅತ್ಯಂತ ಭಿನ್ನರು ಈ ಕಾರಣದಿಂದ ಕರ್ಮಫಲ ಕಾರಣವಾಗಿರ್ತಕ್ಕಂಥ ಭಗವಂತನೇ ನಾನು ಅನ್ನುವಂತಹ ಭಾವನೆಯನ್ನು ಚಿಂತನೆಯನ್ನು ಯಾವತ್ತೂ ಮಾಡಬೇಡ ಅಂತ ಇಲ್ಲಿ ಆತ್ಮವಾನ್ ಅಂದರೆ ಭಗವಂತನನ್ನ ಸ್ವಾಮಿ ಇಷ್ಟೆ ಈ ರೀತಿಯಾಗಿ ಅನುಸಂಧಾನ ಮಾಡಿದ್ರೆ ಸಾಕು ಕರ್ಮ ಯಾಕೆ ಯಾಕೆ ಕರ್ಮವನ್ನು ಮಾಡಲೇಬೇಕು ಅಂತ ಇಷ್ಟು ಒತ್ತಾಯಪೂರ್ವಕವಾಗಿ ನನ್ನ ಮೇಲೆ ಆದೇಶಬದ್ಧ ಮಾಡ್ತಿದೆಯಾ ಅಂತ ಅರ್ಜುನ ಶ್ರೀಕೃಷ್ಣನನ್ನು ಕುರಿತು ಪ್ರಶ್ನೆಯನ್ನು ಮೊಮ್ಮ ಸ್ವಾಮಿ ಹರೆಯರ್ ನಿತ್ಯಂ ಸರ್ವಸ ಪತಿ ರೇವಚ ಅದರಿಂದ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಸಾಕು ಕರ್ಮಾಚರಣೆ ಯಾಕಬೇಕು ಅಂತ ಅರ್ಜುನ ಸ್ವಾಭಾವಿಕವಾಗಿ ಪ್ರಶ್ನೆ ಮಾಡ್ತಾನೆ ಅನುಸಂಧಾನಪೂರ್ವಕವಾಗಿ ಕರ್ಮ ಮಾಡಿ ಅದನ್ನು ನಿನಗೆ ಅರ್ಪಣೆ ಮಾಡಿದ್ರೆ ಸಾಕು ನೀನೇನು ಹೇಳ್ತಿದ್ಯಾ ಜ್ಞಾನ ಅನುಸಂಧಾನಪೂರ್ವಕವಾಗಿ ಕರ್ಮ ಮಾಡು ಕರ್ಮ ಮಾಡದೇ ಇದ್ದರೆ ಪಾಪ ಬರುತ್ತೆ ಅಂತ ಹೇಳ್ತಿದ್ಯಾ ಪಲಾಪೇಕ್ಷೆಯಿಂದ ಕರ್ಮ ಮಾಡೋರನ್ನು ಯಾಮಿಮಾಂ ಪುಷ್ಪಿತಾಂ ಲೋಕೆ ಈ ಶ್ಲೋಕದಲ್ಲಿ ನಿಷ್ಕಾಮಕರ್ಮ ಅಲ್ಲದೆ ಸಕಾಮಕರ್ಮ ಮಾಡೋರನ್ನು ನಿಂದನೆ ಮಾಡಿದ್ದಾರೆ ಆದರೆ ಅದು ಸರಿಯಲ್ಲ ಸ್ವರ್ಗಕಾಮೋ ಯೇಜೇತ ಅನ್ನುವಂತಹ ಶ್ರುತಿ ವೇದವಾಕ್ಯದಲ್ಲಿ ಯಾಗಾದಿ ಕರ್ಮಗಳನ್ನು ವಿಧಿಸಿರುವಂತೆ ಸ್ವರ್ಗಾದಿ ಕಾಮನೆಗಳನ್ನು ಕೂಡ ಅಲ್ಲಿ ಹೇಳಿದೆ ಹೀಗೆ ವೇದ ವಿಹಿತವಾಗಿರ್ತಕ್ಕಂಥ ಫಲದ ಆಸೆಯನ್ನು ನಿಂದನೆ ಮಾಡೋದು ಸರಿಯಲ್ಲ ವೇದದಲ್ಲಿ ಕಾಮನೆಯನ್ನ ಬಯಸಲಿಕ್ಕೆ ಅವಕಾಶ ಇದೆ ಆದ್ದರಿಂದ ಅದನ್ನ ಬಯಸಿ ಸಾಮಾನ್ಯ ಜೀವಿಯಾಗಿರ್ತಕ್ಕಂಥ ಒಂದು ಸಕಾಮಕರ್ಮವನ್ನು ಮಾಡ್ತಾನೆ ಆದ್ದರಿಂದ ಅದನ್ನು ನಿಂದನೆ ಮಾಡೋದು ಸರಿಯಲ್ಲ ಅಂತ ಅರ್ಜುನನ ಆಕ್ಷೇಪ ಭೇದ ವಾಕ್ಯಗಳಿಗೆ ಈ ರೀತಿಯಾಗಿ ಅಭಿಪ್ರಾಯವನ್ನು ಹೇಳಿದಾಗ ವಾಕ್ಯ ಭೇದ ದೋಷ ಅಂತ ಅಥವಾ ಭಿನ್ನಾಭಿಪ್ರಾಯ ಅಂತ ಹೇಳಬಾರ್ದು ಯಾಗವನ್ನ ಮಾಡಿ ಫಲವನ್ನು ಬಯಸುವಂದಾಗ ಮಾತ್ರ ವಾಕ್ಯಭೇದ ದೋಷ ಫಲದಾಸೆಯ ಜೊತೆಗೆ ಯಾಗವನ್ನೂ ಮಾಡು ಅಂಥೇಳಿದಾಗ ವಾಕ್ಯಭೇದ ದೋಷ ಅನ್ನೋದು ಬರೋದಿಲ್ಲ ಈ ಆಕ್ಷೇಪವನ್ನು ಪರಿಹಾರ ಮಾಡೋದಕ್ಕೆ ಕರ್ಮಣ್ಣೇ ವಾಧಿಕಾರಸ್ಥೆ ಕದಾಚನ ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾನೆ ಕೃಷ್ಣ ಪರಮಾತ್ಮ ಹೇ ಅರ್ಜುನ ನಿನಗೆ ಮತ್ತು ನಿನ್ನಂತಹ ಜ್ಞಾನಿಗಳಿಗೆ ಭೇದ ಕರ್ಮಗಳಲ್ಲಿ ಮಾತ್ರ ಅಧಿಕಾರ ಸ್ವರ್ಗಾದಿ ಫಲವನ್ನು ಬಯಸುವಂತಹ ನಿರ್ಬಂಧ ಇಲ್ಲ ಅದರಿಂದ ಕರ್ಮವೇ ವೇದ ವೇಹಿತ ಫಲಕಾಮನೆ ಅನ್ನೋದಲ್ಲ ಅಂತ ಕ್ರಿಶ್ಚಿಯನ ಅಭಿಪ್ರಾಯ ಯಾಕೆ ಹೀಗೆ ಅಂದರೆ ಹೇಳ್ತೀನಿ ಕೇಳು ಕುರುವನ್ನೇ ವೇಹ ಕರ್ಮಾಣಿ ಇತ್ಯಾದಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಕರ್ಮವನ್ನು ಮಾಡದೇ ಇದ್ದರೆ ಅನರ್ಥವನ್ನು ಹೇಳಿಯಾರೆ ಫಲವನ್ನು ಬಯಸದೇ ಇದ್ದಲ್ಲಿ ಅನರ್ಥವನ್ನು ಹೇಳಿಲ್ಲ ಇದನ್ನು ಗಮನ ನೋಡಬೇಕು ಕರ್ಮವನ್ನ ಮಾಡದೇ ಇದ್ದರೆ ಅನರ್ಥ ಅಥವಾ ಪಾಪ ಬರುತ್ತೆ ಫಲವನ್ನು ಬಯಸದೇ ಇದ್ದರೆ ಅನರ್ಥ ಆಗೋದು ಇಲ್ಲ ಪಾಪ ಬರೋದು ಇಲ್ಲ ಆದ್ದರಿಂದ ಸ್ವರ್ಗಾಪೇಕ್ಷೆ ಇದ್ದರೆ ಯಾಗ ಮಾಡು ಸ್ವರ್ಗಕಾಮೋ ಯಜೇತ ಅಂಥೇಳಿ ವಿಧವಾಕ್ಯದ ತಾತ್ಪರ್ಯವನ್ನು ಅರ್ಥ ಮಾಡ್ಕೋಬೇಕೇ ಹೊರತು ಫಲ ಬಯಸು ಅದಕ್ಕಾಗಿ ಯಾಗ ಮಾಡು ಫಲಾಪೇಕ್ಷೆಗಾಗಿ ಯಾಗ ಮಾಡು ಅಂತ ಫಲಕಾಮನೆಯನ್ನು ಅಥವಾ ಯಾಗವನ್ನು ವಿಧಿಸುವಂತಹ ಅಥವಾ ಅದನ್ನು ನಿರ್ಬಂಧ ಈ ರೀತಿಯಾಗಿಯೇ ಮಾಡಬೇಕು ಅಂಥೇಳಿ ಅದಕ್ಕೆ ವೇದವಾಕ್ಯಕ್ಕೆ ಅರ್ಥ ಸರ್ವತಾ ಅಲ್ಲ ಹೀಗೆ ಫಲ ವಿಧಿ ವಿಹಿತ ಅಲ್ಲದೆ ಇರೋದ್ರಿಂದ ನೀನು ಕರ್ಮ ಫಲ ಹೇತು ಕರ್ಮಕ್ಕೆ ಕಾರಣ ಆಗಬೇಡ ಅಂದರೆ ಫಲಾಪೇಕ್ಷೆಯಿಂದನೇ ಕರ್ಮ ಮಾಡ್ತೀನಿ ಅಂತ ಏನು ಚಿಂತನೆಯನ್ನು ಮಾಡ್ತಿದ್ದೀರಾ ಆ ರೀತಿಯಾಗಿ ಮಾಡಬೇಡ ಉದಾಹರಣೆಗೆ ಒಂದು ಶಬ್ದ ಇದೆ ಶಾಖ ಪ್ರಿಯ ಅಂತ ಇದನ್ನು ವಿಗ್ರಹ ಬಿಡಿಸಿದಾಗ ಪ್ರಿಯ ಅನ್ನೋ ಶಬ್ದ ಲೋಪವಾಗಿ ಶಾಖ ಅಂತ ಒಂದು ಶಬ್ದ ಆಗತ್ತೆ ಅದರಂತೆ ಕರ್ಮಕೃತವು ಫಲಂಹೇತು ಎಷ್ಟೆ ಸಹ ಇಲ್ಲಿ ಅನ್ನ ಲೋಪಾಗಿ ಕರ್ಮ ಫಲಹೇತು ಅಂತ ಶಬ್ದ ಆಗ್ತಾ ಮಾಡಿದ ಕರ್ಮಕ್ಕೆ ಫಲ ಇಲ್ಲ ಅಂತಾದರೆ ಕಷ್ಟಪಟ್ಟು ಕರ್ಮವನ್ನು ಯಾಕೆ ಮಾಡಬೇಕು ಅಂತ ಅರ್ಜುನನ ಪ್ರಶ್ನೆ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಮಾತೇ ಸಂಗೋಸ್ತು ಅಕರ್ಮಣಿ ನಿನಗೆ ಮತ್ತು ನಿನ್ನಂತೆ ಇರುವಂತಹ ಎಲ್ಲ ಜ್ಞಾನಿಗಳಿಗೆ ಅಕರ್ಮಣಿ ಕರ್ಮ ಮಾಡದೇ ಇರುವಂತೆ ಸಂಗಹ ಆಸಕ್ತಿಯು ಮೂಡದೇ ಇರಲಿ ಇಲ್ಲಿ ಫಲಾಪೇಕ್ಷೆ ಬೇಡ ಅಂತಂದರೆ ಸ್ವರ್ಗಾದಿ ರೂಪವಾಗಿರುವಂತಹ ಅಲ್ಪವಾದ ಅಸ್ಥಿರವಾದ ನಶ್ವರವಾದ ಫಲದ ಬಗ್ಗೆ ಆಸೆ ಬೇಡ ಅಂತ ಇಷ್ಟೇ ಅರ್ಥ ಹೊರತೋ ಮೋಕ್ಷವನ್ನು ಬಯಸಬಾರದು ಅಂತ ಎಲ್ಲೂ ಹೇಳಿಲ್ಲ ಲೌಕಿಕವಾಗಿರ್ತಕ್ಕಂಥ ನಶ್ವರವಾದ ಫಲವನ್ನು ಅಪೇಕ್ಷೆ ಮಾಡಬೇಡ ಅಂತ ಉದ್ದೇಶ ಅಂತಹ ಫಲದ ಅಪೇಕ್ಷೆಯನ್ನು ತ್ಯಾಗ ಮಾಡಿ ಕರ್ಮ ಮಾಡಿದರೆ ಅಲ್ಪ ಅಥವಾ ಅಸ್ಥಿರವಾಗಿರ್ತಕ್ಕಂಥ ಸ್ವರ್ಗಾದಿ ಫಲಗಳು ದೊರಕೋದೇ ಇದ್ದರೂ ಕೂಡ ಬೃಹತ್ತಾಗಿರುವಂತಹ ಶಾಶ್ವತವಾದ ಮೋಕ್ಷರೂಪವಾದ ಮಹಾಪುರುಷಾರ್ಥಕ್ಕೆ ಕಾರಣವಾಗಿರ್ತಕ್ಕಂಥ ಭಗವಂತನ ಜ್ಞಾನ ಮತ್ತು ಅವನ ಪ್ರಸಾದ ಅನ್ನೋ ಫಲ ಸಿಕ್ಕೇ ಸಿಗತ್ತೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯೇ ಇಲ್ಲ ಈ ರೀತಿಯ ಮಹಾಫಲಾಪೇಕ್ಷೆ ಏನಿದೆಯಲ್ಲ ಅದು ನಿಷಿದ್ಧ ಅಲ್ಲ ಮೋಕ್ಷಕ್ಕೆ ಸಾಧಕವಾಗಿರುವಂಥದ್ದು ಅದರಿಂದ ಫಲಾಪೇಕ್ಷೆಯನ್ನು ಮಾಡಬೇಡ ಅಂತಂದರೆ ಅರ್ಥ ಏನಾಯಿತು ಲೌಕಿಕವಾದ ನಶ್ವರ ಫಲಗಳನ್ನು ಬಯಸಬೇಡ ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥ ಅಥವಾ ಮೋಕ್ಷವನ್ನೇ ಬಯಸೋದು ಅಂತಾದರೆ ಅದು ಆಶೆಪಟ್ಟಂತೆ ಅಲ್ಲ ಅದನ್ನು ಶಾಸ್ತ್ರ ನಿರ್ಬಂಧ ಮಾಡಿಲ್ಲ ಅಂತ ಈ ರೀತಿಯಾಗಿ ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ ಚತುರ್ಥಸ್ಕಂಧ ಭಾಗವತದಲ್ಲಿ ಆ ಪ್ರಾತ್ಯಸರು ಪರಮಾತ್ಮನಲ್ಲಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಭಗವಂತನೇ ನಿನ್ನ ಸಂತೋಷಕ್ಕಾಗಿ ನಾವು ಕರ್ಮಗಳನ್ನು ಮಾಡ್ತೀವಿ ಹೀಗೆ ಭಗವತ್ ಪ್ರೀತಿಯ ಉದ್ದೇಶದಿಂದ ಕರ್ಮಗಳನ್ನು ಆಚರಣೆ ಮಾಡೋದು ಸಂಪ್ರದಾಯವು ಕೂಡ ಆಗಿದೆ ಇದೇ ವಿಚಾರವನ್ನ ಬ್ರಹ್ಮಸೂತ್ರದಲ್ಲೂ ಕೂಡ ತಿಳಿಸ್ತಾರೆ ಓಂ ಅನಿಯಮಃ ಸರ್ವೇಶಾಮ್ ಅವಿರೋಧ ಇತ್ಯಾದಿಯಲ್ಲಿ ತಿಳಿಸ್ತಾರೆ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷಪ್ರಾಪ್ತಿ ನಿಶ್ಚಿತ ಅಂತ ಮುಂದೆ ತಿಳಿಸ್ತಾರೆ ಅಂದಮೇಲೆ ಅಪರೋಕ್ಷ ಬಂದ ಮೇಲೆ ಕರ್ಮ ಅನುಷ್ಠಾನಿಂದ ಏನು ಲಾಭ ಅಂತ ಪ್ರಶ್ನೆ ಬಂದರೆ ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷ ನಿಶ್ಚಿತವೇ ಆಗಿದ್ದರೂ ಕೂಡ ಅವರು ಮಾಡಿರುವಂತ ಕರ್ಮದಿಂದ ಜ್ಞಾನದಲ್ಲಿ ಇನ್ನೂ ಸ್ಪಷ್ಟತೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಯಿಂದ ಎರಡು ರೀತಿಯಾಗಿರ್ತಕ್ಕಂಥ ಲಾಭ ಆಗುತ್ತೆ ಆದ್ದರಿಂದ ಅಪರೋಕ್ಷ ಕೂಡ ಕರ್ಮವನ್ನು ಮಾಡಲೇಬೇಕು ಈ ವಿಚಾರವನ್ನು ಬ್ರಹ್ಮಸೂತ್ರದಲ್ಲಿ ಭಾವಂತು ಬಾದರಾಯ ಭಾವಂತು ಬಾದರಾಯಣೋಸ್ತಿಹಿ ಅಂತ ತಿಳಿಸ್ತಾರೆ ಫಲ ಏನು ಅಂತ ಕೇಳಿದ್ರೆ ದೇವ ಋಷಿ ಗಂಧರ್ವ ಪದವಿಗಳನ್ನು ಬಯಸಬಾರದು ಅವುಗಳನ್ನು ಹೊರತುಪಡಿಸಿ ಭಗವಂತನಲ್ಲಿ ಜ್ಞಾನ ಭಕ್ತಿ ವಿಷಯ ವೈರಾಗ್ಯಗಳನ್ನು ಬಯಸಿದರೂ ಅಥವಾ ಬಿಟ್ಟರು ಉಭಯತ ಅಪಿ ಅದಕ್ಕ ಅದೇ ಯೋಗ್ಯತೆಗಿಂತ ಮೀರಿ ಉನ್ನತ ಪದವಿಯನ್ನು ಬಯಸಿದರೆ ಅದು ಪತೇವನ ಸಂಶಯ ಅದರಿಂದ ಕೆಳಗೆ ಬೀಳೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ದೇವರ್ಷಿ ಗಂಧರ್ವಾಂ ಪದಾಕಾಂಕ್ಷಿ ಪತೆ ಧ್ರುವಂ ಅನ್ಯತ್ರ ಶುಭ್ ಶುಭಂ ಆಕಾಂಕ್ಷಾತ್ ನಥೇದ್ ಅವಿರೋಧತ ಶಾಸ್ತ್ರ ವಿರುದ್ಧ ಅಲ್ಲದೇ ಇರ್ತಕ್ಕಂಥ ಜ್ಞಾನಭಕ್ತ್ಯಾದಿಗಳನ್ನು ಬಯಸಿ ಕರ್ಮವನ್ನು ಮಾಡಲಿಕ್ಕೆ ಶಾಸ್ತ್ರವೇ ಅವನಿಗೆ ಆದೇಶವನ್ನು ಮಾಡಿದೆ ಅನುಮತಿಯನ್ನು ಕೊಟ್ಟಿದೆ ನಾನಾಪಯ ಕಾಮ್ ನಾ ಕಾಮ ಕ್ವಚ ದೃಶ್ಯತೆ ಅಥೋ ಅವಿರುದ್ಧ ಕಾಮ ಅದರಿಂದ ನಿಷ್ಕಾಮ ಕರ್ಮ ಅಂತ ಹೇಳಿದ್ರೆ ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದ ಯಾಂತ್ರಿಕವಾಗಿ ಕರ್ಮ ಮಾಡೋದು ಅಂತ ಸರ್ವದಾ ಆ ರೀತಿಯಾಗಿ ಅರ್ಥ ಅಲ್ಲ ಲೌಕಿಕ ಫಲಾಪೇಕ್ಷೆಯನ್ನು ಮಾಡದೆ ಭಗವಂತನ ಜ್ಞಾನ ನನಗೆ ಬರಲಿ ನಾ ಮಾಡಿರುವಂತಹ ಈ ಎಲ್ಲ ಸತ್ಕರ್ಮಗಳಿಂದ ಅಂದರೆ ಭಗವಂತನೇ ನನ್ನಲ್ಲಿ ಅನಂತ ರೂಪಗಳಿಂದ ನಿಂತು ನನ್ನ ಯೋಗ್ಯತಾನುಸಾರ ಏನು ಕರ್ಮಗಳನ್ನು ಮಾಡಿಸಿ ಅಂದ ಆ ಎಲ್ಲ ಸತ್ಕರ್ಮಗಳಿಂದ ಭಗವಂತ ಪ್ರೀತನಾಗಲಿ ಎನ್ನುವಂತಹ ಸಾತ್ವಿಕವಾಗಿರ್ತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡು ಕರ್ಮಾಚರಣೆ ಮಾಡೋದೇ ನಿಷ್ಕಾಮ ಕರ್ಮ ಅಂತ ಕರೆಯುವಂಥದ್ದು ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷ ಪ್ರಾಪ್ತಿ ವಿಚಾರದಲ್ಲಿ ಕೆಲವರಿಗೆ ಮಾತ್ರ ಮೋಕ್ಷ ಇನ್ನು ಕೆಲವರಿಗೆ ಮೋಕ್ಷ ಇಲ್ಲ ಅಂತ ನಿಯಮ ಇಲ್ಲ ಎಲ್ಲ ಅಪರೋಕ್ಷ ಜ್ಞಾನಿಗಳಿಗೂ ಮೋಕ್ಷ ಅನ್ನೋದು ನಿಶ್ಚಿತ ಸಿಕ್ಕೇ ಸಿಗತ್ತೆ ಯಾಕೆ ಪ್ರಮಾಣಗಳೇ ಅದನ್ನು ತಿಳಿಸ್ತಾ ಇದೆ ಓಂ ಅನಿಯಮಃ ಸರ್ವೇಷಾಂ ಅವಿರೋಧಾಚ ಅನುಮಾನಾಭ್ಯಾಮ್ ಓಮಂತ ಅವಿರೋಧ ಅಂತಂದರೆ ಈ ವಿಚಾರದಲ್ಲಿ ವಿರೋಧ ಇಲ್ಲ ಅಷ್ಟೇ ಅಲ್ಲ ಕೌಂಡಿನ್ಯ ಶ್ರುತಿಯ ಆಧಾರವನ್ನು ಕೊಟ್ಟು ಹೇಳ್ತಾರೆ ನ ಕ ನ ಕಶ್ಚಿತ್ ಬ್ರಹ್ಮವಿದ್ ಸ್ವತಿಮನುಭವತಿ ಯುಕ್ತೋ ಹೇವಭವತಿ ಅಪರೋಕ್ಷ ಜ್ಞಾನ ಪಡೆದಿರ್ತಕ್ಕಂಥ ಒಬ್ಬನಿಗೆ ಮೋಕ್ಷ ಇದೆ ಅಂತಾದರೆ ಇತರರು ಅಪರೋಕ್ಷ ಜ್ಞಾನಿಗಳಾಗಿದ್ದಲ್ಲಿ ಮೋಕ್ಷಕ್ಕೆ ಅರ್ಹರಾಗಿರಲೇಬೇಕು ಅನ್ನೋ ಅನುಮಾನವೂ ಕೂಡ ಈ ವಿಚಾರದಲ್ಲಿ ಪ್ರಮಾಣ ಆಗಿದೆ ಆದ್ದರಿಂದ ಎಲ್ಲ ಪರೋಕ್ಷ ಜ್ಞಾನಿಗಳಿಗೂ ಕೂಡ ಮೋಕ್ಷ ಅನ್ನೋದು ನಿಶ್ಚಿತ ಕೆಲವರಿಗೆ ಮೋಕ್ಷ ಇದೆ ಕೆಲವರಿಗೆ ಇಲ್ಲ ಈ ರೀತಿಯಾಗಿ ಇಲ್ಲ ಈ ಪ್ರಮಾಣಗಳದನ್ನು ತಿಳಿಸ್ತಾ ಇದೆ ಆದ್ದರಿಂದ ಬ್ರಹ್ಮಸೂತ್ರದಿಂದ ಎಲ್ಲ ಪರೋಕ್ಷ ಮೋಕ್ಷ ನಿಯತ ಅಂದರೆ ಸಿಕ್ಕೇ ಸಿಗತ ಪ್ರಾಪ್ತಿ ಆಗತ್ತೆ ಅನ್ನೋದನ್ನು ತಿಳಿಸ್ತಾರೆ ಉಪನಿಷತ್ತುಗಳಲ್ಲಿ ತಿಳಿಸಿರುವಂತಹ ಮಧು ವಿದ್ಯೆ ಮುಂತಾಗಿರ್ತಕ್ಕಂಥ ಉಪಾಸನೆಯಲ್ಲಿ ದೇವತೆಗಳಿಗೂ ಅಧಿಕಾರ ಇದೆ ಆ ಉಪಾಸನೆಯ ಫಲವಾಗಿರ್ತಕ್ಕಂಥ ಪದವಿಗಳು ದೇವತೆಗಳಿಗೆ ಪ್ರಾಪ್ತಿ ಆದರೂ ಆ ವಿದ್ಯೆಯ ಉಪಾಸನೆಯಿಂದ ಮೋಕ್ಷದಲ್ಲಿ ಆನಂದದ ಅಭಿವೃದ್ಧಿ ಎನ್ನುವಂತಹ ಮಹಾ ಫಲ ಇದೆ ಅಂತ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ತಿಳಿಸ್ತಾರೆ ಈ ಮೇಲಿನ ಸೂತ್ರದಿಂದ ಜ್ಞಾನಿಗಳು ಮಾಡಿರುವಂತಹ ಕರ್ಮಗಳಿಗೆ ಫಲ ಇದೆ ಅನ್ನೋದು ಅರ್ಥ ಆಯಿತು ಇನ್ನೊಂದು ರೀತಿಯಾಗಿ ಅರ್ಥ ಮಾಡ್ತಾರೆ ನಿರ್ಯೋಗ ಕ್ಷೇಮ ಆತ್ಮವಾನ್ ತ್ರೈಗುಣ್ಯ ವಿಷಯ ಅಲ್ಲಿ ಕರ್ಮವನ್ನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಪರಮಾತ್ಮ ನನ್ನ ಸ್ವಾಮಿ ಎನ್ನು ಚಿಂತನೆ ಬೇಕು ಅನ್ನೋದನ್ನು ಆತ್ಮವಾ ಅನ್ನೋ ಶಬ್ದದಿಂದ ತಿಳಿಸ್ತಾರೆ ಆದ್ದರಿಂದ ನಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಎನ್ನು ಚಿಂತನೆಗೆ ಅವಕಾಶವೇ ಇಲ್ಲ ಐಕ್ಯ ಚಿಂತನೆಯನ್ನು ಯಾವತ್ತೂ ಮಾಡಬಾರ್ದು ಈ ಜಿಜ್ಞಾಸೆಗೆ ಉತ್ತರವಾಗಿ ಅವರಿಬ್ಬರಿಗೆ ಅಂದರೆ ಜೀವ ಮತ್ತು ಪರಮಾತ್ಮ ಇಬ್ಬರಿಗೆ ಐಕ್ಯ ಇಲ್ಲ ಅನ್ನೋ ಕಾರಣವನ್ನು ಈ ರೀತಿಯಾಗಿ ಸ್ಪಷ್ಟಪಡಿಸ್ತಾರೆ ಕರ್ಮಣ್ಯೇವಾಧಿಕಾರಷ್ಟೇ ಇಲ್ಲಿತೆ ಅಂದ್ರೆ ನಿನಗೆ ಅಂತ ಮಾತ್ರ ಅರ್ಥ ಅಲ್ಲ ನಿನ್ನಂಥ ಜ್ಞಾನಿಗಳು ಯಾರಿದ್ದಾರೆ ಅವರಿಗೂ ಕೂಡ ಈ ಮಾತು ಅನ್ನೋದು ಅನ್ವಯವಾಗತ್ತೆ ಅಂತ ತಿಳಿಸ್ತಾರೆ ಅಂತಹ ಎಲ್ಲರಿಗೂ ಕರ್ಮದಲ್ಲಷ್ಟೇ ಅಧಿಕಾರ ಅರ್ಥಾತ್ ಕರ್ಮ ಮಾಡುವುದರಲ್ಲಷ್ಟೇ ಸಾಮರ್ಥ್ಯ ಅಂತ ಅರ್ಥ ಫಲ ಪಡ್ಕೊಳ್ಳುವಂತಹ ಸ್ವತಂತ್ರ ಸಾಮರ್ಥ್ಯ ಇಲ್ಲ ಕರ್ಮಣ್ಯೇವ ಏವ ಅಂದರೆ ಕರ್ಮ ಮಾಡುವುದರಲ್ಲಿ ಮಾತ್ರ ಅಧಿಕಾರ ಏವಾ ಅಂದರೆ ಮಾತ್ರ ಅದು ಮಾತ್ರ ಇರೋದು ಅಂತ ಈ ಮೂಲಕ ಇನ್ಯಾವುದರಲ್ಲೂ ಅಧಿಕಾರ ಇಲ್ಲ ಅಂತ ಸ್ಪಷ್ಟವಾಗಿ ಸೂಚನೆಯನ್ನು ಕೊಡ್ತಾರೆ ಅದನ್ನ ಮಾಫಲೇಶು ಇಲ್ಲಿ ಸ್ಪಷ್ಟಪಡಿಸ್ತಾರೆ ಫಲದಲ್ಲಿ ಎಂದೂ ಅಧಿಕಾರ ಇಲ್ಲ ಅರ್ಥಾತ್ ಫಲ ಕೊಡುವಂಥ ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಮಾಡಬೇಕೆ ಹೊರತು ಫಲವನ್ನು ಹೊಂದೋದೇ ಇಲ್ಲ ಅಂತ ಅರ್ಥ ಅಲ್ಲ ದೇವರು ಮಾತ್ರ ಫಲವನ್ನು ಕೊಡಲಿಕ್ಕೆ ಸಮರ್ಥ ಫಲ ಮತ್ತು ಅಂತ ಬ್ರಹ್ಮಸೂತ್ರದಲ್ಲೂ ಕರ್ಮ ಪರಮಾತ್ಮನಿಂದಲೇ ಪ್ರಾಪ್ತಿ ಅಂತ ತಿಳಿಸ್ತಾರೆ ಕರ್ಮ ಅನ್ನೋದು ಜಡ ಆದ್ದರಿಂದ ಕರ್ಮಕ್ಕೆ ಫಲ ಕೊಡುವಂಥ ಸಾಮರ್ಥ್ಯ ಸರ್ವತಾ ಇಲ್ಲ ಪರಮಾತ್ಮನೇ ಫಲಧಾತೃ ಹೀಗೆ ಜೀವ ಕರ್ಮಕ್ಕೆ ಫಲ ಕೊಡಲಿಕ್ಕೆ ಅಸಮರ್ಥ ಅಂದರೆ ಅದನ್ನು ತಾನು ಹೊಂದಲಿಕ್ಕೂ ಅಸಮರ್ಥ ಪರಮಾತ್ಮನೇ ಒಬ್ಬನೇ ಸರ್ವಸಮರ್ಥ ಈ ವಿರುದ್ಧವಾಗಿರ್ತಕ್ಕಂಥ ಪರಸ್ಪರ ಧರ್ಮಗಳು ಲಕ್ಷಣಗಳು ಇರೋ ಕಾರಣಕ್ಕಾಗಿ ಜೀವ ಮತ್ತು ಪರಮಾತ್ಮನಿಗೆ ಐಕ್ಯ ಅನ್ನೋದು ಯಾವತ್ತೂ ಇಲ್ಲ ಈ ಯುಕ್ತಿಯನ್ನು ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ್ದಾನೆ ಇಂತಹ ಯುಕ್ತಿಯಿಂದ ಸಿದ್ಧವಾಗುವಂಥ ವಿಷಯವನ್ನು ಮಾ ಕರ್ಮ ಫಲಹೇತುರ್ಭೂ ಹು ಅನ್ನೋ ಉತ್ತರಾರ್ಧದಲ್ಲಿ ತಿಳಿಸ್ತಾನೆ ಕರ್ಮದ ಫಲಕ್ಕೆ ಕಾರಣನಾದವನು ಅರು ಪರಮಾತ್ಮ ಆದ್ದರಿಂದ ಕರ್ಮ ಫಲಹೇತು ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತಲೇ ಅರ್ಥ ಮಾಡಬೇಕು ನೀನು ಪರಮಾತ್ಮನ ಐಕ್ಯ ಚಿಂತನೆಯನ್ನು ಮಾಡಬೇಡ ಅದನ್ನು ಮಾ ಕರ್ಮ ಫಲಹೇತುರ್ಭೂ ಅಂತ ತಿಳಿಸ್ತಾರೆ ಅಸತ್ಯವಾಗಿರ್ತಕ್ಕಂಥ ಜೀವ ಈಶ ಅಭೇದ ಉಪಾಸನೆಯನ್ನು ಮಾಡಬಾರ್ದು ಅದಕ್ಕೆ ಪ್ರಮಾಣ ಏನು ನ ಪ್ರತೀಕೆ ನಹಿಸಹ ಪ್ರತಿಮೆಯೇ ದೇವರಲ್ಲ ಅಂತ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ತಿಳಿಸ್ತಾರೆ ಪ್ರತಿಮಾ ಅಂತ ಅರ್ಗತನಾಗಿ ಪರಮಾತ್ಮ ಇರ್ತಾನೆ ಹೊರತು ಪ್ರತಿಮೆಯೇ ದೇವರಲ್ಲ ಅಚೇತನ ಉಪಾಸನೆ ಅಸತ್ಯೋಪಾಸನೆ ಅಯೋಗ್ಯ ಉಪಾಸನೆಗಳನ್ನು ಮಾಡಬಾರ್ದು ಅಂತ ತಿಳಿಸುವಂತಹ ಬ್ರಹ್ಮಸೂತ್ರ ಅಚೇತನ ಮಿಥ್ಯೋಪಾಸನೆಯನ್ನು ನಿಷೇಧ ಮಾಡಿದ್ದಾರೆ ಆದ್ದರಿಂದ ಅಸತ್ಯವಾಗಿರ್ತಕ್ಕಂಥ ಅಥವಾ ಮಿಥ್ಯವಾದ ಜೀವ ಪರಮಾತ್ಮ ಭೇದ ಉಪಾಸನೆಯನ್ನು ಮಾಡಬಾರದು ಇನ ನಿತ್ಯ ಸತ್ವಸ್ತಃ ಹರಿಸ್ಮರಣೆ ಮಾಡ್ತಾ ಇದ್ದರೆ ಸಾಕು ಕರ್ಮ ಯಾಕ ಅನುಷ್ಠಾನ ಮಾಡಬೇಕು ಅಂದರೆ ಮಾತೆ ಸಂಗೋಸ್ತು ಅಕರ್ಮಣಿ ಅನ್ನೋದೇ ಉತ್ತರ ನಿನ್ನಂತಹ ಜ್ಞಾನಿಗಳು ಯಾರಿಗೂ ಕೂಡ ಅಕರ್ಮಣಿ ಕರ್ಮ ಮಾಡದೇ ಇರುವ ಬಗ್ಗೆ ಸಂಘ ಆಸಕ್ತಿ ಬಾರದೇ ಇರಲಿ ವಿಹಿತ ಕರ್ಮಗಳನ್ನು ಮಾಡದೇ ಇದ್ದರೆ ಪಾಪಗಳು ಬರುತ್ತೆ ಅಂತ ಶ್ರುತಿ ಮತ್ತು ಸ್ಮೃತಿ ಅಂದರೆ ವೇದಗಳು ಮತ್ತು ಪುರಾಣಗಳೆಲ್ಲ ತಿಳಿಸ್ತಾ ಇದೆ ಆದ್ದರಿಂದ ಹರಿಸ್ಮೃತಿಪೂರ್ವಕವಾಗಿ ಕರ್ಮಮನ್ನ ಮಾಡಲೇಬೇಕು ಅದರಿಂದ ಈ ಕರ್ಮಯೋಗದ ರಹಸ್ಯ ಕರ್ಮಣ್ಯೇವಾಧಿ ಕಾರಸ್ಥೆ ಕದಾಚನ ಅನ್ನೋದರಲ್ಲಿ ವಿಶೇಷವಾಗಿ ತಿಳಿಸ್ತಾರೆ ಶ್ರೀಮದಾಚಾರ್ಯರು ಕಿಂಚಿತ್ತೂ ನಮಗೆ ಸಂಶಯಾದಿ ಉಳ ಉಳಿದೇ ಇದ್ದಂತೆ ಪರಿಹಾರವನ್ನು ಕೊಡ್ತಾರೆ ಆತ್ಮೋದ್ಧಾರವನ್ನು ಬಯಸ್ತಕ್ಕಂಥ ಪ್ರತಿಯೊಬ್ಬನೂ ತತ್ವಜ್ಞಾನವನ್ನು ಹೊಂದದೇ ಬೇರೆ ಮಾರ್ಗನೇ ಇಲ್ಲ ಕರ್ಮಣಾ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಆದ್ದರಿಂದ ಮಾಡಿದ ಎಲ್ಲ ಕರ್ಮವೂ ಕೂಡ ಜ್ಞಾನಕ್ಕೆ ಕಾರಣ ಆಗೋದಿಲ್ಲ ಆಚರಿಸಬೇಕಾದ ರೀತಿಯಲ್ಲಿ ವಿಹಿತ ರೀತಿಯಲ್ಲಿ ಆಚರಿಸಲ್ಪಟ್ಟಾಗ ಮಾತ್ರ ಆ ಕರ್ಮಗಳಿಂದ ತತ್ವಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಸಕಲ ಕಾಮನೆಗಳ ಫಲ ತೋರೆದು ಕರ್ಮ ಆಚರಿಸೋದು ಹೇಗೆ ಅಂತ ಪ್ರಶ್ನೆ ಬಂದರೆ ಪ್ರಯೋಜನ ಮನು ದಿಶ ನಾಮಂದೋಪಿ ಪ್ರವರ್ತತೆ ಪ್ರಯೋಜನ ಇಲ್ಲದೇ ಇದ್ದರೂ ಯಾರು ಯಾವ ಕೆಲಸದಲ್ಲೂ ಕಾರ್ಯದಲ್ಲೂ ಪ್ರವೃತ್ತಿಯನ್ನು ಮಾಡೋದಿಲ್ಲ ಅಂತ ಪ್ರಶ್ನೆ ಬಂದರೆ ಲೋಕದಲ್ಲಿ ಯಾರೇ ಏನೇ ಕೆಲಸ ಮಾಡಲಿ ಅದರಿಂದ ಒಂದಲ್ಲ ಒಂದು ಅಪೇಕ್ಷೆ ಇರುತ್ತೆ ಪರಮಾತ್ಮ ಮಾತ್ರ ಎಲ್ಲ ಕರ್ಮಗಳನ್ನು ನಿರಪೇಕ್ಷವಾಗಿ ಮಾಡ್ತಾನೆ ಅಂದಾಗ ಇಲ್ಲೊಂದು ವಿಚಾರ ಏನು ಅಂದರೆ ಕರ್ಮವನ್ನು ಮಾಡು ಫಲವನ್ನು ಬಯಸುವಂಥ ಹಕ್ಕು ನಿನಗಿಲ್ಲ ಅಂತಂದರೆ ಒಂದು ರೀತಿಯಲ್ಲಿ ಒಂಥರ ಈ ಲೇಬರ್ ಎಕ್ಸ್ಪ್ಲಾಯಿಟೇಷನ್ ಅಂತ ಕಾರ್ಮಿಕ ಶೋಷಣೆ ಆದಂತ ಆಗತ್ತಲ್ವಾ ಅಂತ ಕೇಳಿದರೆ ಇಲ್ಲಿ ಫಲತ್ಯಾಗ ಅಂದರೆ ಸಕಲ ಫಲತ್ಯಾಗ ಅಂತ ಅರ್ಥ ಮಾಡಿದರೆ ನೀವು ಹೇಳಿದಂಗೆ ಆಗತ್ತೆ ಆದ್ದರಿಂದ ಸಕಲ ಫಲತ್ಯಾಗ ಅಂತ ಈ ರೀತಿಯಾಗಿ ಅರ್ಥವನ್ನು ಮಾಡಬಾರ್ದು ಇದು ಕಠಿಣ ಕಷ್ಟ ಇದು ಮತ್ತು ಗೀತೆ ಇಂತಹ ತ್ಯಾಗವನ್ನು ಯಾವತ್ತೂ ಬೋಧನೆ ಮಾಡೋದೇ ಇಲ್ಲ ಹಾಗಾದರೆ ಫಲತ್ಯಾಗ ಅಂದರೆ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಕರ್ಮಕ್ಕೂ ಎರಡು ರೀತಿಯಾಗಿರುವಂತಹ ಫಲಗಳಿರುತ್ತೆ ಒಂದು ಮುಖ್ಯ ಫಲ ಇನ್ನೊಂದು ಅಮುಖ್ಯ ಫಲ ಕರ್ಮಾಚರಣೆಯನ್ನು ಮಾಡುವಾಗ ಅವುಗಳ ಮುಖ್ಯ ಗುರಿ ಅಥವಾ ಉದ್ದೇಶ ಏನು ಅಂದರೆ ಮುಖ್ಯ ಫಲವನ್ನು ಹೊಂದಬೇಕಾಗಿರೋದೇ ಆಗಿರಬೇಕೆ ಹೊರತು ಅಮುಖ್ಯ ಫಲ ಪಡೆಯೋದು ಅಲ್ಲ ಉದಾಹರಣೆಗೆ ಕೃಷಿ ಮಾಡ್ತಾ ಇರ್ತೀವಿ ಅಗ್ರಿಕಲ್ಚರ್ ಮುಖ್ಯ ಫಲ ಏನು ಧಾನ್ಯವನ್ನು ಬೆಳೆಯಬೇಕೆ ಹೊರತು ಹುಲ್ಬೀಜ ಬೆಳೆಯೋದಲ್ಲ ಅಥವಾ ಇನ್ನೊಂದು ಉದಾಹರಣೆ ಒಂದು ಹಣ್ಣಿನ ಗಿಡ ಒಂದು ಹಂತದಲ್ಲಿ ಹೂ ಬಿಡತ್ತೆ ಅದು ಸಹಜವೇ ಆಗಿದ್ರೂ ಕೂಡ ಅದರ ಮುಖ್ಯ ಫಲ ಏನು ಹೂವು ಬಿಟ್ಟು ನಂತರದಲ್ಲಿ ಕಾಯಿಯಾಗಿ ಆಮೇಲೆ ಹಣ್ಣಾಗಬೇಕು ಮುಖ್ಯ ಫಲ ಯಾವುದು ಹಣ್ಣು ಅದನ್ನು ಬಿಟ್ಟು ಹಣ್ಣಿನ ಗಿಡದಿಂದ ಹೂವನ್ನೇ ಬಯಸುವಂತಹ ಮೂರ್ಖತನದಂತೆ ವಿಹಿತ ಕ್ಷುದ್ರ ಅಥವಾ ಅಲ್ಪ ನಶ್ವರವಾಗಿರ್ತಕ್ಕಂಥ ಫಲಗಳನ್ನು ಬಯಸೋದು ಅಂತ ಇದರ ಅರ್ಥ ಆದ್ದರಿಂದ ಇಲ್ಲಿ ಫಲತ್ಯಾಗ ಅಂದರೆ ಸಕಲ ಫಲತ್ಯಾಗ ಅಂತ ಅರ್ಥವನ್ನು ಮಾಡಬಾರ್ದು ಅದನ್ನು ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಕಾಮ ನಿಷೇಧ ಎ ಫಲಾನಿ ಹೆಸ್ವಾತಂತ್ರೇಣ ಭವಂತಿ ಅತ ಎ ಕಾಮೀಯಚೇತ ಇತ್ಯರ್ಥ ನೋ ಕಾಮೀ ಭೂತ್ವ ಇತ್ಯರ್ಥ ಅಂತ ಅರ್ಥವನ್ನು ಮಾಡ್ತಾರೆ ಆದ್ದರಿಂದ ಸಕಲ ವಿಹಿತ ಕರ್ಮಗಳಿಗೂ ತತ್ವಜ್ಞಾನ ಮತ್ತು ಭಗವತ್ ಪ್ರೀತಿಗಳೇ ಮುಖ್ಯ ಫಲ ಲೌಕಿಕ ಸಂತೋಷಗಳು ಅಮುಖ್ಯ ಫಲ ಹೂವಿಗೆ ಆಸೆ ಪಟ್ಟು ಅದನ್ನು ಕಿತ್ತವನಿಗೆ ಹಣ್ಣು ದೊರೆಯೋದೇ ಇಲ್ಲ ಹೇಗೋ ಹಾಗೆ ಅಲ್ಪ ಫಲಗಳಿಗೆ ಆಸೆ ಪಡ್ತಾನೆ ಹಾತೊರಿತಾನಲ್ಲ ಅಂಥವನಿಗೆ ಮುಖ್ಯ ಫಲವಾಗಿರ್ತಕ್ಕಂಥ ಜ್ಞಾನವೂ ಕೂಡ ತಪ್ಪಿ ಹೋಗತ್ತೆ ಇಲ್ಲಿ ಇನ್ನೂ ಒಂದು ಮುಖ್ಯ ವಿಚಾರ ಗಮನಿಸಬೇಕಾಗಿರುವಂಥದ್ದೇನು ಅಂದರೆ ಯಾವುದೇ ಅಥವಾ ಎಲ್ಲ ಕಾರ್ಯಗಳಲ್ಲಿ ಅಮುಖ್ಯ ಫಲ ಮೊದಲಿಗೆ ಗೋಚರಿಸಿ ಮುಖ್ಯ ಫಲಗಳು ಕೊನೆಯೇ ಅಂತ್ಯದಲ್ಲಿ ಗೋಚರ ಆಗತ್ತೆ ಉದಾಹರಣೆಗೆ ಹಣ್ಣಿನ ಗಿಡಗಳಲ್ಲಿ ಹೂವು ಮೊದಲಿಗೆ ಕಾಣಿಸುವಂತೆ ಆಗ ಸಾಮಾನ್ಯ ಜೀವ ಅದನ್ನು ಬಯಸಲಿಕ್ಕೆ ಪ್ರವೃತ್ತಿ ಮಾಡ್ತಾನೆ ಹಣ್ಣಿನ ಗಿಡ ಅಥವಾ ಮರದಲ್ಲಿ ಹೂವನ್ನು ಕಿತ್ತಬೇಡ ಅನ್ನೋ ಸಂದೇಶದಂತೆ ಕರ್ಮ ಮಾಡುವವನು ಫಲಾಪೇಕ್ಷೆಯನ್ನು ಬಿಡಬೇಕು ಅನ್ನೋದು ಈ ಹೂ ಕಿತ್ತವನಿಗೆ ಹಣ್ಣು ಕೂಡ ಇಲ್ಲದೇ ಇದಂಗೆ ಆಗುತ್ತಲ್ಲ ಆ ರೀತಿಯಾಗಿ ಲೌಕಿಕ ಕಾಮರೆಗಳನ್ನು ಬಯಸುವವರಿಗೆ ಮುಖ್ಯ ಫಲವಾಗಿರ್ತಕ್ಕಂಥ ಜ್ಞಾನ ತಪ್ಪಿ ಹೋಗತ್ತೆ ಎಂದು ಈ ರೀತಿಯಾಗಿ ಅಭಿಪ್ರಾಯ ಹೀಗೆ ಭಗವದ್ಗೀತೆ ಕರ್ಮಯೋಗದ ರಹಸ್ಯವನ್ನೇ ನಮಗೆ ಬಿಚ್ಚಿ ಸ್ಪಷ್ಟ ಮಾಡತ್ತೆ ವೇದಗಳ ಆಂತರ್ಯವನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡುತ್ತೆ ಮುಖ್ಯ ಫಲವನ್ನು ಮಾತ್ರ ಬಯಸಿ ಕರ್ಮ ಮಾಡೋವಂಥವರಿಗೆ ಅಮುಖ್ಯ ಫಲವಾಗಿರ್ತಕ್ಕಂಥ ಸ್ವರ್ಗಾದಿಗಳು ತಪ್ಪ ಹೋಗುತ್ತಲ್ವಾ ಅವರಿಗೆ ಸ್ವರ್ಗಾದಿಗಳ ಅಪೇಕ್ಷೆಯೂ ಇದೆ ಮುಖ್ಯವಾದದ್ದನ್ನು ಬಯಸಕ್ಕೆ ಹೋಗಿ ಅಮುಖ್ಯವಾಗಿರ್ತಕ್ಕಂಥ ಫಲಗಳನ್ನು ಕಳ್ಕೊಳ್ಳುವಂತಹ ಪ್ರಸಂಗ ಬರುತ್ತಲ್ವಾ ಅಂತ ಪ್ರಶ್ನೆ ಬಂದರೆ ಶ್ರೀಕೃಷ್ಣ ಹೇಳ್ತಾನೆ ಖಂಡಿತವಾಗೂ ಆ ರೀತಿ ಇಲ್ಲ ನೀನು ತಪ್ಪು ತಿಳ್ಕೊಂಡಿದ್ಯಾ ಧಾನ್ಯ ಬರುವವರೆಗೂ ಕಾದು ಅನಂತರ ಬೆಳೆ ಅಥವಾ ಪೈರನ್ನು ಕೊಯ್ಯುವವನಿಗೆ ಹೊಟ್ಟು ಅಥವಾ ಧಾನ್ಯದ ಸಿಪ್ಪೆ ತಪ್ಪಿ ಹೋಗುತ್ತೇನೋ ಇಲ್ಲ ಎಂದಿಗೂ ಇಲ್ಲ ಸಿಪ್ಪೆಪ್ಪ ಹೊಟ್ಟು ಧಾನ್ಯದ ಜೊತೆಗೇ ಸಿಗತ್ತೆ ಇನ್ನೂ ಹೆಚ್ಚಾಗಿಯೇ ಸಿಗತ್ತೆ ಅದರಂತೆ ಲೌಕಿಕ ಫಲಗಳನ್ನು ತೊರೆದು ತನ್ನ ಪಾಲಿನ ಕರ್ತವ್ಯವನ್ನು ಭಗವತ್ ಪ್ರೀತಿ ಉದ್ದೇಶದಿಂದ ಆಚರಿಸುವಂತಹ ಜಿಜ್ಞಾಸುವಿಗೆ ಜ್ಞಾನದಿಂದ ಮೋಕ್ಷವೇ ಪ್ರಾಪ್ತಿ ಆಗತ್ತೆ ಜೊತೆಗೆ ಇಹಲೋಕದಲ್ಲಿ ಸಕಲ ವಿಧವಾಗಿರ್ತಕ್ಕಂಥ ಭೋಗಭಾಗ್ಯಗಳೂ ಸಿಗತ್ತೆ ಆದ್ದರಿಂದ ಸಾಧಕನ ಮುಖ್ಯ ಗುರಿಯೇನು ಮುಖ್ಯ ಫಲವಾಗಿರ್ತಕ್ಕಂಥ ಭಗವತ್ ಪ್ರೀತಿಯ ಕಡೆಗೇ ಇರಬೇಕೆ ಹೊರತು ಅಮುಖ್ಯ ಫಲಗಳ ಕಡೆಗೆ ಸರ್ವತಾ ಅಲ್ಲ ಈ ಶ್ಲೋಕಕ್ಕೆ ಶ್ರೀಮಧರಾಚಾರ್ಯರು ಇನ್ನೊಂದು ರೀತಿಯಾಗಿ ವಿವರಣೆಯನ್ನು ಕೊಡ್ತಾರೆ ಪ್ರತಿಯೊಬ್ಬರಿಗೂ ಅವರವರ ಪಾಲಿನ ಕರ್ತವ್ಯ ಅನ್ನೋದು ವಿಹಿತವಾಗಿದೆ ಅವರವರ ವರ್ಣಷ್ಟೇ ಆಶ್ರಮಕ್ಕೆ ತಕ್ಕಂತೆ ಅದು ಕರ್ಮಗಳ ಮುಖ್ಯ ಫಲವಾಗಿರ್ತಕ್ಕಂಥ ಜ್ಞಾನ ಭಕ್ತಿಗಳನ್ನು ಅಪೇಕ್ಷೆ ಮಾಡೋದು ಸಹ ವೀತವ್ಯ ಆಗಿದೆ ಆದರೆ ಅಂತಹ ಫಲವನ್ನು ಅವರಾಗಿಯೇ ತೆಗೆದುಕೊಳ್ಳುವಂಥ ಹಕ್ಕು ಮಾತ್ರ ಯಾರಿಗೂ ಇಲ್ಲ ಉದಾಹರಣೆಗೆ ದಿನ ಇಡೀ ದುಡಿಯುವಂತಹ ಕೂಲಿಯವನಾಗಲಿ ಅಥವಾ ತಿಂಗಳು ಪೂರ್ತಿ ಕೆಲಸ ಮಾಡುವಂತಹ ಸಾಧಕನಿಗಾಗಲಿ ಅವನ ದುಡಿಮೆಗೆ ತಕ್ಕ ಸಂಬಳವನ್ನು ಬಯಸುವಂತಹ ಅಥವಾ ಅಪೇಕ್ಷೆ ಹಕ್ಕು ರೈಟ್ಸ್ ಅದಿಂದ ಇದೆ ಆದರೆ ಅದನ್ನು ಟ್ರೆಜರಿಗೆ ಬೊಕ್ಕಸಕ್ಕೆ ಕೈ ಹಾಕಿ ತಾನೇ ತೆಗೆದುಕೊಳ್ಳುವಂಥ ಹಕ್ಕು ಮಾತ್ರ ಯಾರಿಗೂ ಎಂದಿಗೂ ಇರೋದಿಲ್ಲ ಆ ಹಕ್ಕು ಯಜಮಾನನಿಗೆ ಮಾತ್ರ ಇರುವಂತೆ ಅದೇ ರೀತಿಯಾಗಿ ಆಯಾ ಜೀವರಿಗೆ ಅವರವರ ಅರ್ಹತೆಗೆ ಯೋಗ್ಯತೆಗೆ ಅನುಗುಣವಾಗಿ ಕರ್ತವ್ಯ ಕರ್ಮವನ್ನು ವಿಧಿಸಿ ಈ ಇವರಿವರು ಇಂತಿಂಥ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿರುವಂತಹ ಭಗವಂತನಿಗೆ ಮಾತ್ರ ಕರ್ಮ ಫಲವನ್ನು ನೀಡುವಂತಹ ಅಥವಾ ಸ್ವಾತಂತ್ರ್ಯ ಇಂತಹ ಅಧಿಕಾರವನ್ನು ಭಗವಂತ ಬಿಟ್ಟು ಬೇರೆ ಯಾರೂ ಸ್ವತಂತ್ರತ್ವೇನ ಹೊಂದಿಲ್ಲ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಉತ್ತರ ಬರೆಯುವಂತಹ ಅಧಿಕಾರೇ ಇದೆಯೇ ಹೊರತು ಅದಕ್ಕೆ ತಾವೇ ಮಾರ್ಕ್ಸ್ ಅಂಕಗಳನ್ನು ಹಾಕ್ಕೊಂಡು ಫಲಿತಾಂಶವನ್ನು ಘೋಷಣೆ ಮಾಡಿಕೊಳ್ಳುವಂತಹ ಅಧಿಕಾರ ಯಾರಾದರೂ ಕೊಟ್ಟಿದ್ದಾರಾ ಇಲ್ಲ ತಾನೇ ಅದೇ ರೀತಿಯಾಗಿ ಹಾಗೆ ಈ ಹಿನ್ನೆಲೆಯನ್ನೆಲ್ಲ ತಿಳ್ಕೊಳ್ಳದೆ ಫಲತ್ಯಾಗ ಮಾತ್ರವೇ ಕರ್ಮವನ್ನು ಆಚರಿಸುವಂತಹ ಪ್ರವೃತ್ತಿ ಮತ್ತು ಫಲ ಅಪೇಕ್ಷೆ ಮಾಡಬಾರ್ದು ಬಯಸಬಾರ್ದು ಅನ್ನೋ ಕಾರಣದಿಂದ ಕರ್ಮವನ್ನು ತ್ಯಾಗ ಮಾಡುವಂತಹ ಪ್ರವೃತ್ತಿ ಎರಡೂ ಕೂಡ ಯೋಗ್ಯ ಅಂತ ಕರೆಸ್ಕೊಳ್ಳೋದಲ್ಲ ಸರಿ ಅದು ಫಲತ್ಯಾಗ ಮಾತ್ರನೇ ಕರ್ಮವನ್ನು ಆಚರಿಸುವಂತಹ ಪ್ರವೃತ್ತಿ ಮತ್ತು ಫಲ ಅಪೇಕ್ಷೆ ಮಾಡಬಾರದು ಈ ಎರಡು ಕಾರಣಕ್ಕಾಗಿ ಕರ್ಮವನ್ನೇ ಬಿಟ್ಟುಕೊಡ್ತೀನಿ ಅಂತೇನು ಅರ್ಜುನ ವಾದ ಮಾಡ್ತಾ ಅದು ಸರ್ವಥಾ ಸರಿಯಲ್ಲ ಮಾ ಕರ್ಮ ಫಲಹೇ ಸಂಗೋಸ್ತು ಅಕರ್ಮಣಿ ಫಲದಾತೃ ಭಗವಂತನೇ ಆಗಿರೋದ್ರಿಂದ ಕರ್ತವ್ಯ ಕರ್ಮ ಮಾಡೋದು ಮಾತ್ರ ಜೀವನ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿದೆ ಅಂತ ತಿಳಿಸ್ತಾರೆ ಫಲಾಪೇಕ್ಷೆ ತ್ಯಾಗ ಮಾಡುವಂತ ಸಂದರ್ಭದಲ್ಲೂ ಕರ್ತವ್ಯ ಕರ್ಮವನ್ನು ತ್ಯಾಗ ಮಾಡಬಾರದು ಉದಾಹರಣೆಗೆ ಕಳೆಯನ್ನು ತೆಗಿಬೇಕಾರದ್ರ ಜೊತೆಗೆ ಬೆಳೆಯೂ ಹೋಗದೆ ಇರಲಿ ಅಂತ ಅರ್ಥ ಕಳೆ ತೆಗಿತಾ ತೆಗೀತಾ ಬೆಳೆದಿರ್ತಕ್ಕಂಥ ಬೆಳೆಯನ್ನು ತೆಗೆದರೆ ವ್ಯರ್ಥ ಆಗುತ್ತ ಇಲ್ಲ ಹಾಗಾಗತ್ತೆ ನಮ್ಮ ಅಧಿಕಾರ ವ್ಯಾಪ್ತಿಗೆ ಒಳಪಡದೇ ಇರುವಂತಹ ಮತ್ತು ವೇದಗಳಿಂದ ವಿಹಿತ ಅಲ್ಲದೇ ಇರತಕ್ಕಂಥ ಫಲಾಶಯನ್ನು ಬಿಡುವ ಜೊತೆಗೆ ಕರ್ತವ್ಯ ಕರ್ಮ ತ್ಯಾಗ ಆಗದೇ ಇರಲಿ ಅಂತ ಪರಮಾತ್ಮ ಎಚ್ಚರಿಕೆಯನ್ನು ಕೊಡ್ತಾನೆ ಮಾತೆ ಸಂಗೋಷ್ತು ಅಕರ್ಮಣಿ ಸಾಂಸಾರಿಕ ಪ್ರವೃತ್ತಿಯವರಿಗೆ ಅಂದರೆ ಲೌಕಿಕದಲ್ಲಿರ್ತೀವಲ್ಲ ಅಂತಹವರಿಗೆ ಲೌಕಿಕ ಸುಖದ ಅಪೇಕ್ಷೆಯನ್ನು ತ್ಯಾಗ ಮಾಡೋದು ಅಥವಾ ಪರಿತ್ಯಾಗ ಮಾಡೋದು ಬಿಡೋದು ಅಂತಾದರೆ ಭಾರಿ ಕಷ್ಟ ನಿಷ್ಕಾಮಕರ್ಮದಿಂದ ದೊರೀತಕ್ಕಂಥ ಸಾತ್ವಿಕ ಸುಖ ಅತ್ಯಂತ ಮಹತ್ತರವಾಗಿರೋದರಿಂದ ಅದನ್ನು ಪಡೆಯುವಂತಹ ಈ ಸಂದರ್ಭದಲ್ಲಿ ಈ ಲೌಕಿಕ ಸುಖವೂ ಕೂಡ ಕಳೆದು ಅಂತ ನಾವು ಅದಕ್ಕೆ ದುಃಖ ಅದು ಕಳೆದು ಹೋಗೋದೇ ಇಲ್ಲ ಉದಾಹರಣೆಗೆ ಕತ್ತಲಲ್ಲಿ ತಡಬರ್ಸ್ತಾ ಮಿಂಚು ಹುಳಿದ ಬೆಳಕು ಮಾಯ ಆಗತ್ತೆ ಅಂಥೇಳಿ ಸೂರ್ಯೋದಯನೇ ಬೇಡ ಅಂತೇನಾರ ಅಂತಾನೇನು ಇಲ್ಲ ಅದೇ ರೀತಿಯಾಗಿ ಅಣೆಕಟ್ಟು ಕಟ್ಟಿ ದೊಡ್ಡ ಜಲಾಶಯವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ತನ್ನ ಮನೆಯ ಬಾವಿ ಮುಳುಗೋಗಿ ವ್ಯರ್ಥ ಆಗತ್ತೆ ನಿಷ್ಪ್ರಯೋಜಕ ಆಗತ್ತೆ ಆದ್ದರಿಂದ ಜಲಾಶಯ ಅಥವಾ ಅಣೆಕಟ್ಟು ಡ್ಯಾಮ್ ಕಟ್ಟಬಾರ್ದು ಅಂತ ಹೇಳೋಕ್ಕಾಗತ್ತೇನು ಆ ದೊಡ್ಡ ಜಲಾಶಯದ ಮುಂದೆ ಬಾವಿಯ ಉಪಯೋಗ ಎಷ್ಟಿದೆ ಯೋಚನೆ ಮಾಡಿರಿ ನಿಷ್ಕಾಮಕರ್ಮದಿಂದ ದೊರೆತಕ್ಕಂಥ ಸುಖ ಸಮುದ್ರವನ್ನು ಉಳ್ ಉಳಿದಿರ್ತಕ್ಕಂಥ ಸಾಮಾನ್ಯ ಕ್ಷುದ್ರ ಅಲ್ಪಸುಖಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಮಹತ್ವ ಅಥವಾ ಅವಶ್ಯಕತೆ ಅನ್ನೋದು ಉಳಿಯೋದಿಲ್ಲ ಆದ್ದರಿಂದ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ತಿಳಿಸ್ತಾನೆ ಯಾವ ಅನರ್ಥ ಉದಾಪಾನೆ ಕಾರ್ಯ ಮಾಡತಕ್ಕಂಥವರು ದೈನ್ಯ ಜೀವನವನ್ನು ನಡೆಸ್ತಾರೆ ಅಂತ ಪರಮಾತ್ಮನ ಅಭಿಪ್ರಾಯ ಕೃಪಣಾಹ ಫಲಹೇತವ ಸಂಸಾರಿಗಳು ನಿರಂತರ ಹಗಲು ರಾತ್ರಿ ಬಹಳ ಕಷ್ಟಪಟ್ಟು ದುಡಿತಾರೆ ಒಂದರ್ಥದಲ್ಲಿ ಇಬ್ಬರು ಕೂಡ ಶ್ರಮಜೀವಿಗಳು ಕರ್ಮಯೋಗಿಗಳು ಸಂಸಾರಿಗಳು ಆದರೆ ಒಂದೇ ಒಂದು ವೈಲಕ್ಷಣ್ಯ ಗಮನಿಸಬೇಕಾಗಿರೋರು ಏನು ಅಂತಾದರೆ ಕರ್ಮಯೋಗಿ ಪರಮಾತ್ಮನಿಗಾಗಿ ಅಳತಿರ್ತಾನೆ ಅವನಿಗಾಗಿ ಹಂಬಲಿಸ್ತಾನೆ ಆದರೆ ಸಂಸಾರಿ ಜೀವ ತಾನು ತನ್ನ ಹೆಂಡತಿ ಮಕ್ಕಳು ಪರಿವಾರ ಇದಕ್ಕಾಗಿ ಅಳತಾರೆ ಅದಕ್ಕಾಗಿ ಕಷ್ಟಪಡ್ತಾರೆ ಇಂತಹ ಕಠಿಣವಾಗಿರ್ತಕ್ಕಂಥ ಶ್ರಮ ಕಾರ್ಯಗಳನ್ನು ಪರಮಾತ್ಮನ ಉದ್ದೇಶವಾಗಿ ಅವನ ಸ್ಮರಣೆ ಸಹಿತವಾಗಿ ಮಾಡಿದರೆ ಎಷ್ಟು ಒಳ್ಳೆಯದಾಗ್ತಾ ಇತ್ತು ನಾವು ಆಸಕ್ತಿಪರವಶರಾಗಿ ಹೆಚ್ಚಿನ ತ್ಯಾಗ ಕಷ್ಟ ಕಾರ್ಪಣ್ಯಗಳಿಂದ ಕಾರ್ಯ ಮಾಡುವಂತೆ ನಿರಾಸಕ್ತರಾಗಿ ಫಲಾಪೇಕ್ಷ ರಹಿತರಾಗಿ ಕಾರ್ಯ ಮಾಡುವುದು ಅಲ್ಲ ಅದೇ ಶ್ರಮ ಅದೇ ಸಮಯವನ್ನು ಇಲ್ಲಿ ವಿನಿಯೋಗ ಮಾಡಿದರೆ ಎಂಥ ಪುಣ್ಯ ಬರುತ್ತೆ ಕರ್ಮ ಕ್ಷಯ ಆಗುತ್ತೆ ಪುಣ್ಯ ವೃದ್ಧಿ ಆಗುತ್ತೆ ಭಗವಂತನ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗತ್ತೆ ಕ್ಷುದ್ರ ಅಥವಾ ನಶ್ವರವಾಗಿರ್ತಕ್ಕಂಥ ಫಲಗಳಿಗಾಗಿ ನಮ್ಮ ಬದುಕನ್ನೇ ನಾವು ಅಪವ್ಯಯ ಮಾಡ್ತೀವಿ ನಾಶ ಮಾಡ್ತೀವಿ ಇಂತಹ ಜನರ ಬಗ್ಗೆ ಭಗವಂತ ಕನಿಕರಪಟ್ಟು ಹೇಳ್ತಾನೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅನೇಕ ಕಡೆ ಈ ಕಾಮ್ಯ ಕರ್ಮದ ತ್ಯಾಗವನ್ನು ಹೇಳಾನೆ ಆದರೆ ಕಾಮನೆ ಅಥವಾ ಅಪೇಕ್ಷೆ ಇಲ್ಲದೇ ಇದ್ದರೆ ಕಾರ್ಯದಲ್ಲಿ ಅಥವಾ ಕರ್ಮದಲ್ಲಿ ಪ್ರವೃತ್ತಿ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ ಯಾವುದೇ ಪ್ರವೃತ್ತಿಗಳಿಗೂ ಆಸೆ ಅಥವಾ ಆಕಾಂಕ್ಷೆಗಳೇ ಮೂಲ ಅದನ್ನೇ ಕಿತ್ತೊಗೆದು ಉಪದೇಶ ಮಾಡೋದರಲ್ಲಿ ಏನು ಔಚಿತ್ಯ ಇದೆ ಹೀಗೆ ಹಲವು ಸಂಶಯಗಳು ನಮ್ಮೆಲ್ಲರನ್ನೂ ಕೂಡ ಕಾಡ್ತವೆ ಇತರ ದಾರ್ಶನಿಕರು ಗೀ ಗೀತೆಯ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ ನಿಷ್ಕಾಮ ಕರ್ಮ ಯೋಗ ಇತ್ಯಾದಿ ಎಲ್ಲ ಇದೆಯಲ್ಲ ಅದರೊಳಗೆ ಏನು ಅರ್ಥ ಇಲ್ಲ ಅಂತ ಆಕ್ಷೇಪವನ್ನು ಮೇಲೆಯಿಂದ ಮೇಲೆ ಮಾಡ್ತಾರೆ ನಿಜ ಆಸೆಯೇ ಇಲ್ಲದೆ ಇರತಕ್ಕಂಥ ಜೀವನ ನಿಷ್ಪ್ರಯೋಜಕ ಆಗತ್ತೆ ಆದರೆ ಆಶೆ ಹೇಗಿರಬೇಕು ಅಂದರೆ ಉದಾತ್ತವಾಗಿ ಇರಬೇಕು ಸಂಕುಚಿತವಾಗಿರ್ತಕ್ಕಂಥದ್ದು ವೈಯಕ್ತಿಕವಾಗಿರ್ತಕ್ಕಂಥ ಸುಖ ಸಂತೋಷಗಳಿಗೋಸ್ಕರ ಅನ್ನೋ ಥರ ಇರಬಾರ್ದು ಭಗವದ್ಗೀತೆ ಕಾಮನೆಯನ್ನೇ ಸರ್ವಾತ್ಮನ ನಿಷೇಧ ಮಾಡಲಿಕ್ಕೆ ಹೊರಟಿಲ್ಲ ತನ್ನ ಸ್ವಾರ್ಥ ತನ್ನ ಸುಖಕ್ಕಾಗಿ ಭೌತಿಕ ಸುಖದ ಆಕರ್ಷಣೆಯಿಂದ ಕಾರ್ಯ ಮಾಡೋದನ್ನು ಮಾತ್ರ ನಿಷೇಧ ಮಾಡ್ತಾಯಿದೆ ಭಗವದ್ಗೀತೆ ಹುಚ್ಚು ಕಾಮನೆಗಳನ್ನು ಮಾಡದೆ ಉಚ್ಚವಾದ ಉದಾತ್ತವಾದ ಧ್ಯೇಯದಿಂದ ವರ್ತಿಸಬೇಕು ಅನ್ನೋದೇ ಗೀತೆಯಲ್ಲಿ ಶ್ರೀಕೃಷ್ಣನ ಅಭಿಪ್ರಾಯ ಭಗವಂತನ ಅನುಗ್ರಹ ಮತ್ತು ಲೋಕಹಿತದ ದೃಷ್ಟಿಯಿಂದ ನಾವು ಕಾರ್ಯಪ್ರವೃತ್ತರಾಗಬೇಕು ಅದನ್ನು ಬಿಟ್ಟು ರಾಗದ್ವೇಷಗಳಿಗೆ ಬಲಿಯಾಗಿ ಕ್ಷುದ್ರ ಕಾಮನೆಯನ್ನು ಈಡೇರಿಸ್ಕೋಬೇಕು ಅಂತ ನಮ್ಮ ಶಕ್ತಿ ಬುದ್ಧಿವಂತಿಕೆ ಚಾಣಾಕ್ಷತನ ಇದೆಲ್ಲವನ್ನು ಕೂಡ ಅಪವ್ಯಯ ಮಾಡಬಾರ್ದು ಅನ್ನೋಂತಹ ಈ ಗೀತೆಯ ಉಪದೇಶದಲ್ಲಿ ಅವ್ಯವಹಾರ ಅನ್ನೋದು ಏನೂ ಇಲ್ಲ ಜೀವನದ ನಿಜ ತತ್ವವನ್ನೇ ಗೀತೆ ಬೋಧನೆ ಮಾಡ್ತಾ ಇದೆ ಇದಕ್ಕೆ ಮಹಾಭಾರತದ ಒಂದು ಪ್ರಸಂಗವನ್ನು ತಿಳಿಸ್ತಾರೆ ಧರ್ಮರಾಜ ಭೀಷ್ಮಾಚಾರ್ಯರಿಂದ ನಾನಾ ಉಪದೇಶಗಳನ್ನು ಪಡ್ಕೋತಾನೆ ನಂತರ ಆ ಧರ್ಮರಾಜ ಎಲ್ಲರ ಮುಂದೆ ಒಂದು ಪ್ರಶ್ನೆಯನ್ನು ಸಂಶಯವನ್ನು ಇಡ್ತಾನೆ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಪ್ರಶ್ನೆ ವಿದ್ರು ಹೇಳ್ತಾನೆ ಧರ್ಮವೇ ಶ್ರೇಷ್ಠ ಅದರಿಂದಲೇ ನಿಶ್ಶ್ರೇಯಸ್ಸನ್ನು ಪಡಿಬೋದು ಈ ರೀತಿಯಾಗಿ ಬಿದುರು ಸಹಜವಾಗಿ ಹೇಳಿದ ಧರ್ಮೋ ರಕ್ಷತಿ ರಕ್ಷಿತ ಅಂತ ಅಭಿಪ್ರಾಯ ಅರ್ಜುನ ಹೇಳ್ತಾನೆ ಅರ್ಥವೇ ಪುರುಷಾರ್ಥಗಳಲ್ಲಿ ಪ್ರಧಾನ ಸಂಪತ್ತು ಹಾಗೂ ವಿದ್ಯೆಗಳೇ ಅರ್ಥ ಇದಿಲ್ಲದೆ ಧರ್ಮಾಚರಣೆ ಅನ್ನೋದು ಅಶಕ್ಯ ಅಥವಾ ಅಸಾಧ್ಯ ಅಂತ ವ್ಯವಹಾರಸ್ಥನಾಗಿರ್ತಕ್ಕಂಥ ಅರ್ಜುನನ ಪ್ರತಿಪಾದನೆ ಈ ರೀತಿಯಾಗಿ ಇತ್ತು ಧರ್ಮರಾಜ ಹೇಳ್ತಾನೆ ಎಲ್ಲರ ಗುರಿಯೂ ಕೂಡ ಮುಕ್ತಿಯನ್ನು ಹೊಂದೋದೇ ಆಗಿರೋದ್ರಿಂದ ಅದೇ ಶ್ರೇಷ್ಠ ಅಂತ ತನ್ನ ಪ್ರಶ್ನೆಯನ್ನು ಉಪಸಂಹಾರ ಮಾಡ್ತಾನೆ ಆಗ ಭೀಮಸೇನದೇವ್ರು ಹೇಳ್ತಾರೆ ಅವರ ವಾದವೇ ಬೇರೆ ಆಗಿತ್ತು ಕಾಮವೇ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳಿದಾಗ ಎಲ್ಲರಿಗೂ ಕೂಡ ಆಶ್ಚರ್ಯ ಭೀಮಸೇನದೇವರು ಈ ರೀತಿಯಾಗಿ ಹೇಳ್ತಾರೆ ಅಂತ ಯಾರೂ ಚಿಂತನೆ ಮಾಡಿರಲಿಲ್ಲ ಆಗ ಭೀಮಸೇನದೇವ್ರು ಹೇಳ್ತಾರೆ ಅದರ ವಿವರಣೆಯನ್ನು ಕೊಡ್ತಾ ಕಾಮ ಅಂದರೆ ಇಲ್ಲಿ ಇಚ್ಛೆ ಅಂತ ಅರ್ಥ ಇಚ್ಛಾಶಕ್ತಿ ಇಲ್ಲದೇ ಇದ್ದರೆ ಧರ್ಮವೂ ಇಲ್ಲ ಅರ್ಥವೂ ಇಲ್ಲ ಮೋಕ್ಷವನ್ನು ಪಡೆಯೋದಕ್ಕೂ ಸಾಧ್ಯ ಇಲ್ಲ ಉದತ್ತವಾಗಿರುವಂತಹ ಉದಾರವಾಗಿರ್ತಕ್ಕಂಥ ಇಚ್ಛಾಶಕ್ತಿಯಿಂದಲೇ ಧರ್ಮ ಅರ್ಥ ಮೋಕ್ಷ ಅವುಗಳನ್ನು ಪಡೆಯೋದಕ್ಕೆ ಸಾಧ್ಯ ಎಲ್ಲ ಪುರುಷಾರ್ಥಗಳು ಕಾಮದ ಅಧೀನ ಆಗಿರೋದ್ರಿಂದ ಅದು ಹೇಯ ಅಲ್ಲ ಕೇವಲ ವಿಷಯ ಪದಾರ್ಥಗಳ ಭೋಗಾಪೇಕ್ಷೆಯೇ ಕಾಮ ಅಂತ ಇಲ್ಲಿ ಅರ್ಥವನ್ನು ಮಾಡಬಾರ್ದು ಈ ಕಾಮದ ಮಹತ್ವ ಮತ್ತು ಪಾವಿತ್ರ್ಯತೆಯನ್ನು ತಿಳಿದು ಮೇಲ್ಮಟ್ಟದ ಆಕಾಂಕ್ಷಿಗಳಿಂದ ಪ್ರೇರಿತರಾಗಿ ನಾವು ಉಚ್ಚ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಗುಣಮಟ್ಟದ ಆಕಾಂಕ್ಷೆಗಳಿಂದ ಅಪೇಕ್ಷಗಳಿಂದ ಪ್ರೇರಿತರಾಗಿ ಜೀವನದ ಸಾರ್ಥಕತೆಯನ್ನು ಪಡ್ಕೋಬೇಕು ಅಂತ ಈ ರೀತಿಯಾಗಿ ಭೀಮಸೇನ್ ದೇವರು ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಅನಿಷಿದ್ಧ ಕಾಮಿತ್ಯೇವ ಯಕಾಮಿತ್ವ ಇತೀರ್ಯತೆ ಅಂತ ಅಲ್ಲಿ ಹೇಳ್ತಾರೆ ನಿಷಿದ್ಧವಾದದ್ದನ್ನು ಬಯಸದೇ ಇರೋದೇ ಕಾಮನಾತ್ಯಾಗ ಅಂತ ಅಲ್ಲಿ ಸ್ಪಷ್ಟೀಕರಣವನ್ನು ಕೊಡ್ತಾರೆ ತನ್ನ ಸ್ವಂತ ಸುಖದ ವಿಷಯ ಸುಖದ ಬಯಕೆಯನ್ನು ವರ್ಜಿಸಿ ತ್ಯಾಗ ಮಾಡಿ ಮೋಕ್ಷ ಭಗವಂತನ ಅನುಗ್ರಹ ಲೋಕಹಿತಗಳ ಅಪೇಕ್ಷೆಯಿಂದ ಪ್ರವರ್ತನೆ ಮಾಡೋದೇ ನಿಷ್ಕಾಮಕರ್ಮ ಅಂತ ಈ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾರೆ ಯಾವುದೇ ಸ್ವಾರ್ಥದ ಅಪೇಕ್ಷೆಯನ್ನು ಇಟ್ಕೊಳ್ಳದೆ ಕರ್ತವ್ಯ ಕರ್ಮವನ್ನು ಆಚರಣೆ ಮಾಡಬೇಕು ಅಂತ ಹೇಳೋದು ಬಹಳ ಸುಲಭ ಅದನ್ನು ಪ್ರಾಕ್ಟಿಕಲ್ಲಾಗಿ ಆಚರಣೆ ಮಾಡೋದು ಕಷ್ಟ ನಾವು ನಿತ್ಯ ಜೀವನದಲ್ಲೂ ಯಾವುದೇ ಉತ್ತಮ ಕಾರ್ಯಗಳನ್ನು ಕೂಡ ಸ್ವಾರ್ಥದ ಉದ್ದೇಶದಿಂದಲೇ ಮಾಡ್ತಿರ್ತೀವಿ ಸ್ವರ್ಗ ಕೀರ್ತಿ ಏನಾದರೂ ಒಂದು ಅಪೇಕ್ಷ ಸದಾ ನಮಗೆ ಇದ್ದೇ ಇರುತ್ತೆ ಗೀತೆಯ ಈ ಆದರ್ಶವನ್ನು ನೋಡಿ ಕೆಲವೊಮ್ಮೆ ನಾವು ನಿರಾಶಾಭಾವವನ್ನು ಹೊಂದುವಂತಹ ಪರಿಸ್ಥಿತಿಯು ಕೂಡ ಬರುತ್ತೆ ಆದರೆ ಈ ರೀತಿ ನಿರಾಶರಾಗಬೇಕಾದ್ದಿಲ್ಲ ಶ್ರೇಷ್ಠ ಪುರುಷರಿಗೂ ಜ್ಞಾನಿಗಳಿಗೂ ಒಮ್ಮೊಮ್ಮೆ ಲೌಕಿಕಗಳನ್ನು ಬಯಸೋದಕ್ಕಾಗಿ ಸಂದರ್ಭ ಒದಗಿ ಬರುತ್ತೆ ಅಪರೋಕ್ಷ ಜ್ಞಾನಿಗಳಿಗೂ ಆ ತತ್ವಜ್ಞಾನದ ತಿರೋಧಾನ ತತ್ಕಾಲದಲ್ಲಿ ಮೋಹ ಪರವಶತೆ ಅನ್ನೋದು ಗೀತೆಯ ಈ ಉನ್ನತ ಮಟ್ಟದ ಧ್ಯೇಯ ಆದರ್ಶ ನಮ್ಮ ಕಣ್ಣು ಮುಂದೆ ಇದ್ದರೆ ನಾವು ತಪ್ಪುದಾರಿಯಲ್ಲಿ ಹೋಗುವಂತಹ ಅಪಾಯ ಅನರ್ಥಗಳನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅದನ್ನು ಯಾವ ರೀತಿಯಾಗಿ ಅಂತ ದೃಷ್ಟಾಂತದ ಮೂಲಕ ನಾಳೆ ದಿನ ಸೇರಿದಾಗ ಮತ್ತೆ ನೋಡೋಣ ಅಂತ ಶ್ರೀಕೃಷ್ಣ